ಹದಿನಾಲ್ಕನೆಯ ತರಂಗ ಇಕ್ಷವಾಕು ವಂಶದ ಮಹಾರಾಜನಾದ ತ್ರಿಶಂಕುಭು ಇಂದು ಸ್ವವಂಶವರ್ಧನನಾದ ಗುರುವನ್ನು ದರ್ಶನ ಮಾಡಲು ಬಂದಿದ್ದಾನೆ ರಾಜಪರಿವಾರವೆಲ್ಲವೂ ಆಶ್ರಮಕ್ಕೆ ಅನತಿ ದೂರದಲ್ಲಿದೆ ವಿನೀತ ವೇಷದಿಂದ ಮಿತಪರಿವಾರ ಮಿತ ಪರಿವಾರನಾಗಿ ಬಂದ ಮಹಾರಾಜ ತ್ರಿಶಂಕುಬು ಬ್ರಹ್ಮಶ್ರೀಯಾದ ಗುರುವಿನ ದರ್ಶನ ಮಾಡಿ ಅತಿಥಿ ಈ ದಿನ ಮಧ್ಯಾಹ್ನದ ಇಳಿಹೊತ್ತಿನಲ್ಲಿ ಗುರುದೇವನನ್ನು ಅವನು ಮತ್ತೆ ಕಾಣುವನು ತನ್ನ ಪ್ರಾರ್ಥನೆಯನ್ನು ಸಲ್ಲಿಸುವನು ಈ ದಿನ ಆ ದಿನ ಕೌಶಿಕನು ಬಂದ ಸಂಭ್ರಮವೂ ಏನೂ ಇಲ್ಲ ಅಲ್ಲದೆ ತ್ರಿಶಂಕವು ವಸಿಷ್ಠರನ್ನು ಬಾಲ್ಯ ಪ್ರಭೃತಿ ಗುರುವೆಂದು ಒಪ್ಪಿಕೊಂಡಿರುವ ಆತನಲ್ಲಿ ಆ ವಿನಯವೆಂಬುದು ಎಲ್ಲಷ್ಟೂ ಇಲ್ಲ ಅಲ್ಲದೆ ವೇಷದಿಂದಲೇ ತಿಳಿಯುತ್ತದೆ ಆತನು ಬಂದಿರುವುದು ಗುರುಗಳನ್ನು ಯಜ್ಞಾರ್ಥವಾಗಿ ಕರೆಯುವುದಕ್ಕೆಂದು ಹಾಗಿರಲು ಆತನಿಂದ ಆಶ್ರಮಕ್ಕೆ ಬಾಧೆ ಇಲ್ಲ ಆದರೂ ಆಶ್ರಮವಾಸಿಗಳಿಗೆ ಈ ರಾಜ ಮಹಾರಾಜರು ಬಂದರೆ ಶಂಕೆ ಮಾತ್ರ ತಪ್ಪಿದ್ದಲ್ಲ ಇಲ್ಲಿ ಆಯಿತು ವಸಿಷ್ಠರು ರಾಜ ತ್ರಿಶಂಕವನ್ನು ಬರಮಾಡಿಕೊಂಡರು ಮೂರ್ಧಾಭಿಷಿಕ್ತನಾದ ಮಹಾರಾಜನು ಗುರುವಿಗೆ ಹೇಗೆ ಅಭಿವಾದನ ಮಾಡಬೇಕು ಹಾಗೆ ಅಭಿವಾನ ಮಾಡಿದನು ಈತನು ರಾಜಶಿಕ್ಷನಿಗೆ ಯಾವ ಯಾವ ಗೌರವ ಆಶೀರ್ವಾದಗಳನ್ನು ಸಲ್ಲಿಸಬೇಕು ಅವನ್ನೆಲ್ಲ ಸಲ್ಲಿಸಿ ವಸಿಷ್ಠರೂ ಕುಳಿತಿದ್ದಾರೆ ಗುರುದೇವ ಗುರುದೇವರೇ ಸಂಭಾಷಣೆಯನ್ನು ಆರಂಭಿಸಿದರು ಅಪ್ಪಣೆಯಾಗಬೇಕು ಮಹಾರಾಜರನ್ನು ಇಲ್ಲಿಯವರೆಗೂ ಕರೆದುಕೊಂಡು ಕರೆದು ತಂದಿಗೋ ಕಾರ್ಯ ಗೌರವವೇನು ಗುರುದೇವ ಇದುವರೆಗೂ ನಾನಾ ಯಜ್ಞಗಳನ್ನು ಮಾಡಿರುವುದು ತಮಗೆ ವೇದ್ಯವಿದೆ ಈಗ ಇನ್ನೊಂದು ಯಜ್ಞವನ್ನು ಮಾಡಬೇಕು ಎನ್ನಿಸುತ್ತಿದೆ ಅಪ್ಪಣೆಯಾಗಲಿ ಸಾವಧಾನವಾಗಿ ಕೇಳುತ್ತಿದ್ದೇನೆ ಯಜ್ಞ ಮಾಡಿದವನು ದೇಹಾಂತದಲ್ಲಿ ಸ್ವರ್ಗವನ್ನು ಪಡೆಯುವನು ಎನ್ನುವುದು ಲೋಕವಿದಿತವು ಆದರೆ ಸಶರೀರವಾಗಿಯೇ ಸ್ವರ್ಗಕ್ಕೆ ಹೋಗಬೇಕೆಂದು ನನ್ನ ಆಶೆ ಮಹಾರಾಜ ಹಾಗೆ ಹೋದವರು ಹಿಂದೆ ಅನೇಕರು ಉಂಟು ಆದರೆ ದೇವ ಕಾರ್ಯ ಕಾರ್ಯಾರ್ಥವಾಗಿ ಆದರೆ ಮಾತ್ರ ದೇವತೆಗಳು ಮನುಷ್ಯರನ್ನು ಬರಮಾಡಿಕೊಳ್ಳರು ಕೊಳ್ಳುವರು ಹಾಗಿಲ್ಲದೆ ಮನುಷ್ಯರು ತಾವಾಗಿ ನುಗ್ಗಿ ಹೋಗುವಂತಿಲ್ಲ ಅಸಾಧ್ಯವಾದದನ್ನು ಸಾಧ್ಯ ಮಾಡುವುದಕ್ಕಾಗಿ ತಾನೇ ಯಜ್ಞವಿರುವುದು ಹೌದು ಆದರೆ ಇದನ್ನು ನೀನು ಸಕಾಮನಾಗಿ ಕೋರುತ್ತಿರುವ ಇದರಿಂದ ಆಗಬೇಕಾದ ಲೋಕಕ್ಷೇಮವು ಯಾವುದೂ ಕಾಣುವುದಿಲ್ಲ ವೃಥ ಅಲ್ಲಿನ ಭೋಗಕ್ಕೆ ಅಂಬಲಿಸಿ ಈ ಮನುಷ್ಯ ದೇಹವನ್ನು ಅಲ್ಲಿ ಕೇಕೆ ಕೊಂಡು ಹೋಗುವೆ ಈ ಮನುಷ್ಯ ದೇಹವು ಸುರಲೋಕದ ಭೋಗಗಳನ್ನು ಅನುಭವಿಸಲು ಸಮರ್ಥವಾಗುವುದು ಎಂದು ಕೊಂಡಿದೆಯಾ ನೀನು ಅನೇಕ ಯಜ್ಞಗಳನ್ನು ಮಾಡಿ ದೇವತೆಗಳನ್ನು ಆರಾಧಿಸಿದವನು ಇಲ್ಲಿ ಇರುವವರೆಗೂ ಅಲ್ಲಿನ ಭೋಗಗಳಿಗೆ ಸಮವಾದ ಭೋಗಗಳನ್ನು ಅನುಭವಿಸು ಇಲ್ಲಿರುವ ನಮ್ಮ ನಂದಿನಿಯನ್ನು ಆರಾಧಿಸಿ ಆಕೆಯ ಅನುಜ್ಞೆಯನ್ನು ಪಡೆದು ಆಕೆಯ ಹಾಲನ್ನು ಸೇವಿಸಿದರೆ ನೀನು ಅಜರನಾಗಿ ವಜ್ರಕಾಯುವೆ ಈ ದೇಹಾಂತ ದೇಹಾನಂತರ ಮುಂದೆ ಸ್ವರ್ಗಸುಖು ತಾನಾಗಿ ಕೈಸಿರುವುದು ತಾನಾಗಿ ಸಿದ್ಧವಾಗಿ ಬರುವುದನ್ನು ಬರಮಾಡಿಕೊಳ್ಳುವುದಕ್ಕೆ ವಿಶೇಷ ಪ್ರಯತ್ನ ಬೇಕೆ ತಾವು ಹೇಳಿದುದು ನಿಜ ಆದರೂ ನಾನು ಈಗ ಆ ಆಶೆಗೆ ವಶನಾಗಿರುವೆನು ಸರ್ವ ಪ್ರಯತ್ನದಿಂದಲೂ ನಾನು ಅದನ್ನು ಸಾಧಿಸಲೇಬೇಕು ಇಲ್ಲದಿದ್ದರೆ ನನಗೆ ಸಮಾಧಾನವಾಗುವುದಿಲ್ಲ ಮಹಾರಾಜರು ಈ ಕಾರ್ಯದಲ್ಲಿ ಸಹಕರಿಸಲು ನಮ್ಮ ನಾವು ಅಕ್ಷಮರು ಎಂಬುದನ್ನು ನಮ್ಮನ್ನು ಬಿಡುವುದು ಒಳ್ಳೆಯದು ದೇವ ಇಕ್ಷಾಕ್ಷಾಕು ವಂಶದವರ ಸಿದ್ಧಿಯ ಮೂರ್ತಿ ಸ್ವರೂಪವಾದ ತಮ್ಮನ್ನು ಬಿಡುವುದೆಂದಿರೇನು ಸ್ವರ್ಗ ಮತ್ತೆ ಮತ್ತೆ ಪಾತಾಳದವರೆಲ್ಲ ಕರ್ಮಕಾಂಡ ಜ್ಞಾನಕಾಂಡಗಳು ಎರಡಕ್ಕೂ ತಮ್ಮನ್ನು ಗುರುವೆಂದು ಅಂಗಿಕವರು ಇಂತಹ ತಮ್ಮನ್ನು ಬಿಟ್ಟು ನಾನು ಮತ್ತೆ ಯಾರನ್ನು ಆಕ್ಷೇಪಿಸಲಿ ಅಪೇಕ್ಷಿಸಲಿ ಮಹಾರಾಜ ಆಗಲೇ ನಾನು ಹೇಳಿದಿನಲ್ಲ ಬಹುಶಃ ನಮ್ಮನ್ನು ಪರೀಕ್ಷಿಸುವುದಕ್ಕೆ ಇಂತಹ ಆಸೆಯು ನಿನಗೆ ಬಂದಿದೆಯೇನೋ ಹೇಗಾದರೂ ಆಗಲಿ ಕಾರ್ಯಕ್ಕೆ ನಮ್ಮನ್ನು ಬಿಡು ಇಂತಹ ಅಲ್ಪವಾದ ಆಶೆಗಳಲ್ಲ ವಿಹಿತಗಳಲ್ಲ ಸ್ವಧರ್ಮವಾದ ಪ್ರಜಾಪಾಲನವನ್ನು ಮಾಡಿ ಕೃತಾರ್ಥನಾಗದೆ ಇಲ್ಲಿ ನಿನ್ನ ಧರ್ಮವನ್ನು ಬಿಟ್ಟು ಕಾಲಾಂತರದಲ್ಲಿ ಲಭ್ಯವಾಗುವ ಸ್ವರ್ಗವು ಇಂದೇ ಬರಲಿ ಎನ್ನುವುದು ಸರಿಯಲ್ಲ ಹಾಗೂ ಆಗಲಿ ಒಮ್ಮೆ ಹೋಗಿ ಬಂದು ಬಿಡವೆಯಾ ಕಳುಹಿಸಿ ಅಥವಾ ಸ್ವರ್ಗದ ಯಾವ ಭೋಗ ವಸ್ತುವನ್ನು ಬಯಸಿರುವ ಹೇಳು ತರಿಸಿ ಕೊಡುವೆನು ಇಲ್ಲ ಗುರುದೇವ ನನ್ನ ಮಗನಾದ ಹರಿಶ್ಚಂದ್ರ ಕಟ್ಟುವೆನು ನಾನು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸಾಧ್ಯವಿಲ್ಲ ಅದಕ್ಕಾಗಿ ಒಂದು ಕರ್ಮವನ್ನು ನಿರ್ಮಿಸಿ ಮಾಡಿಸಬಹುದು ಆದರೆ ಮನಿ ಸಂರಾಜ ಈ ವ್ಯ ವ್ಯಕ್ರಮವು ಬೇಡ ನನಗೆ ಬೇಕಾದರೆ ಆ ಕಾರ್ಯಕ್ಕೆ ಬೇಕಾದ ಬೇರೆ ಋತ್ವಿಕೃತ್ವ ಪುರೋಹಿತರನ್ನು ನೋಡಿಕೊ ನಮ್ಮನ್ನು ಬಿಡು ತಿಶಂಕು ಇನ್ನು ಮುಂದೆಯೂ ಏನೋ ಹೇಳಲು ಹೋದನು ಆದರೆ ವಸಿಷ್ಠರು ಎದ್ದು ನಕ್ಕ ಭೇಟಿಗೆ ಮುಗಿಯಿತು ಮಹಾರಾಜನು ಅವಕ್ಕಾಗಿ ಹೋದನು ಆಗಲಿ ಸಾಧ್ಯವೇ ಎಂದಂತೂ ಗೊತ್ತಾಯಿತಲ್ಲ ಅಲ್ಲದೆ ಅವರೇ ಹೇಳಿದ್ದಾರೆ ಬೇಕಾದರೆ ಇತರರನ್ನು ನೋಡಿಕೋ ಎಂದು ಒಂದು ಸಲ ನೋಡುವುದೇ ಈ ವಿಚಾರವಾಗಿ ಇಲ್ಲ ಇಲ್ಲ ಉಂಟು ಎಂದರೆ ಉಂಟು ಯಾವ್ದಕ್ಷಿಣ್ಯಕ್ಕೂ ಒಳಗಾಗುವವರಲ್ಲ ಅವರನ್ನು ಮಾತನಾಡಿಸಿದರೆ ಯತ್ನವಿಲ್ಲ ದೇವಿಯವರನ್ನು ಕಾಡಬೇಕು ನೋಡೋಣ ಆಕೆ ಸಿದ್ದಲಕ್ಷ್ಮಿಯಂತಹ ಅವರು ಅವರನ್ನು ದರ್ಶನ ಮಾಡಿ ಮೊದಲು ಇಷ್ಟ ಸಿದ್ದಿಯನ್ನು ಅಭ್ಯರ್ಥಿಸೋಣ ಅವರು ಸಹಜವಾಗಿ ಅಸ್ತು ಎನ್ನುವರು ಆಮೇಲೆ ಗುರುದೇವರು ಯತ್ನವಿಲ್ಲದೆ ಒಪ್ಪುವರು ಕುಲಪೂರ್ವಿತರನ್ನು ಬಿಟ್ಟು ಹೋಗುವುದಂತೇ ಕೂಡ ಈಗ ತೋರಿರುವ ಈ ಹಾದಿಯೇ ಸರಿ ಎಂದು ಅತಿಥಿ ಶಾಲೆಗೆ ದಾರಿಯಲ್ಲಿ ದಾರಿಯಲ್ಲಿಯೇ ನಂದಿನಿ ದೇವಿ ಧೇನುವನ್ನು ಉಪಚರಿಸುತ್ತಾ ನಿಂತಿದೆ ದೇವಿಯವರ ದರ್ಶನಕ್ಕೆ ಹೋದನು ಅರುಂಧತಿಯು ರಾಜಶಿಷ್ಯನ ಯಥೋಚಿತವಾಗಿ ಗ್ರಹಿಸಿದರು ಆಶೀರ್ವಾದಗಳು ಆಯಿತು ಆಶೀರ್ವಾದಗಳು ಆಯಿತು ತ್ರಿಶಂಕವು ಕುಶಲ ಪ್ರಶ್ನೆಯಿಂದ ಮೇಲೆ ಕೃಷಿಯ ಪ್ರಶ್ನೆಯಾದ ಮೇಲೆ ದೇವಿಯವರು ದೊಡ್ಡ ಮನಸ್ಸು ಮಾಡಿ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಅನುಗ್ರಹಿಸಬೇಕು ಎಂದು ಮತ್ತೆ ನಮಸ್ಕಾರ ಮಾಡಿದನು ದೇವಿಯವರು ಇಷ್ಟಾರ್ಥವೇರಿಸುವುದು ಆದರೆ ಅದರುದ್ದಕ್ಕೂ ಕಷ್ಟ ಎಂದರು ದೃಶ್ಯವು ತನ್ನ ಇಷ್ಟದಂತೆಯೇ ಆಯಿತೆ ಸಂತೋಷದಿಂದ ಬೀಗಿ ಹೋದನು ಹೌದು ನಿಜ ದಾರಿಯುದ್ದಕ್ಕೂ ಕಷ್ಟವಿದೆ ಆದರೇನು ತಮ್ಮ ಆಶೀರ್ವಾದವೇ ನಮ್ಮನ್ನು ಕಾಯುವುದು ಎನ್ನುತ್ತ ಎಂದು ವಿನಯದಿಂದ ಬೀಳ್ಕೊಂಡು ಬಂದನು ಆಯಿತು ದೇವಿಯವರ ಅನುಗ್ರಹವೂ ಎಂದು ಗುರುಗಳಿಗೆ ಹೇಗೆ ತಿಳಿಸುವುದು ಅಥವಾ ಯಾರ ಮುಖಾಂತರವಾಗಿ ತಿಳಿಸಬೇಕು ತ್ರಿಶಂಕುವಿಗೆ ದೊಡ್ಡ ಕಷ್ಟಕ್ಕೆ ಬಂತು ವಾಮ ದೇವರ ಆಶ್ರಮದಲ್ಲಿ ಇದ್ದಿದ್ದರೆ ಚೆನ್ನಾಗಿತ್ತು ಅವರು ವಸಿಷ್ಠರ ಜೊತೆಯಲ್ಲಿ ಆ ಅತ್ವಜ ಮಾಡುವವರು ಅವರು ಕಾರಣಾಂತರದಿಂದ ಹಿಮಾಲಯಕ್ಕೆ ಹೋದವರು ಇಂದು ಬಂದಿಲ್ಲ ಆದ್ದರಿಂದ ಯತ್ನವಿಲ್ಲದೆ ತ್ರಿಶಂಕುವು ವಸಿಷ್ಠ ಪುತ್ರ ಆಶ್ರಯಿಸಿದರು ಅವರೂ ಯೋಚಿಸಿದರು ತಂದೆಯೂ ಆಗುವುದಿಲ್ಲ ಎಂದಿದ್ದಾರೆ ತಾಯಿಯೂ ಆಗುತ್ತದೆ ಎಂದಿದ್ದಾರೆ ಏನು ಮಾಡಬೇಕು ಎರಡು ಮೂರು ದಿನ ಪದೇ ಪದೇ ಬಂದು ಪೀಡಿಸಿದ ಮಹಾರಾಜನ ದಾಕ್ಷಿಣ್ಯಕ್ಕೆ ಒಳಪಟ್ಟು ತಂದೆಯ ಬಳಿ ಪ್ರಸ್ತಾಪ ಮಾಡಿದರು ಅಲ್ಲಿಂದ ಸರಿಯಾದ ಉತ್ತರವೂ ಬರಲಿಲ್ಲ ಅಲ್ಲಿಗೆ ಬಿಟ್ಟರು ತ್ರಿಶಂಕುವು ಬಿಡಲಿಲ್ಲ ಬೆಳಗಿನ ಹೊತ್ತು ನಿತ್ಯ ಕರ್ಮಗಳನ್ನು ನೆರವೇರಿಸಿಕೊಂಡು ಬಂದು ಅವರು ಮಧ್ಯಾಹ್ನ ಕಳುವಾಗ ಇಡುವನು ಮತ್ತೆ ಮೂರು ಜಾವದ ಹೊತ್ತಿಗೆ ಬಂದು ಕೂಡುವನು ಸಂಜೆಗೆ ಎದ್ದು ಹೋಗುವನು ಈಗ ಹೀಗೆಯೇ ಹಲವು ದಿನ ನಡೆಯಿತು ತ್ರಿಶಂಕು ಕುಲಪುರೋಹಿತರನ್ನು ಬಿಡುವಂತಿಲ್ಲ ಎಂದು ಸಂಕಟ ಎಂದರು ಇನ್ನೊಬ್ಬರಿಂದ ಉತ್ತರ ಬಂತು ಯತ್ನವಿಲ್ಲದಿದ್ದರೆ ಏನು ಮಾಡುವುದು ಮತ್ತೆ ಅರಸನು ಕೇಳಿದನು ಹಾಗೆ ಕುಲಪುರೋಹಿತರನ್ನು ಬಿಡಬಹುದೇ ಮತ್ತೊಬ್ಬರು ಅವರೇ ಬಿಟ್ಟಿರುವಲ್ಲ ಹಾಗಾದರೆ ಹೀಗೆ ನಾನೇನು ಯಾರೋ ದುಡುಕಿದರು ಚಂಡಾಲ ಎಲ್ಲರೂ ಹಾ ಎಂದರು ಮನುವಂಶ ದರಸು ಮೂರ್ಧಾಭಿಷಿಕ್ತ ಕುಲಪತಿ ವಸಿಷ್ಠರ ಶಿಷ್ಯ ಇಂತಹವನನ್ನು ಚಂಡಾಲನೆನ್ನುವುದೇ ಛೇಚೆ ಎಂದು ಎಲ್ಲರೂ ಛೀಮಾರಿ ಹಾಕಿದರು ತ್ರಿಶಂಕುವು ಅಲ್ಲಿಯೇ ತಲೆಯ ಮೇಲೆ ಕೈ ಹೊತ್ತು ಕೋಪ ಬಂತು ಗುರು ಶಿಷ್ಯನ ಮೇಲೆ ಕೋಪವು ಬರವಲ್ಲ ಎಂದು ನುಂಗಿದನು ಆತನು ಅಲ್ಲಿಯೇ ಕುಳಿತಿರುವ ಹಾಗೆಯೇ ಸಾಕ್ಷ ಶಿಷ್ಯರೇ ಮಹಾರಾಜ ಹೀಗೆ ಆಗಬಾರದಾಗಿದ್ದು ನೋಕಿಸಿದಿರು ಶೋಕಿಸದಿರು ಈಗಲೂ ನೀನು ಆ ಆಸೆಯನ್ನು ಬಿಟ್ಟರೆ ಈ ಚಂಡಾಲತ್ವವು ನಿನ್ನನ್ನು ಏನೂ ಮಾಡುವುದಿಲ್ಲ ಮಾಡುವುದಿಲ್ಲ ಇಲ್ಲ ನಿನ್ನ ಆಸೆಯು ಪೂರೈಸಲೇಬೇಕೆಂದರೆ ದಕ್ಷಿಣದಲ್ಲಿ ಒಬ್ಬ ರಾಜಶ್ಯ ಇರುವನು ಆತನು ಈ ಕಾರ್ಯವನ್ನು ಮಾಡಬಲ್ಲನು ಬೇಕಾದರೆ ಹೋಗಿ ಅವನನ್ನು ಆಶ್ರಯಿಸು ನೀನು ಇನ್ನೊಬ್ಬನನ್ನು ಪುರೋಹಿತನಾಗಿ ವರಿಸುವ ತನಕ ಈ ಚಾಂಡ್ಯವು ನಿನ್ನನ್ನು ಮುಟ್ಟದೆ ದೂರದಲ್ಲಿರುವುದು ಎಂದು ಗ್ರಹಿಸಿದರು ದುಬುಕಿ ನುಡಿದ ಮಗನ ಮುಖವನ್ನು ತಿರುಗಿ ನೋಡಿದರು ಅಲ್ಲೇನು ಕಂಡುಬಂತು ಹ್ಮ್ ನಡೆದು ಹೋಗರಿ ಎಂಬ ಕೈ ಆಡಿಸುತ್ತಾ ಹೊರಟು ಆಸಿಯು ಆಸೆಯು ನೆರವೇರುವುದೆಂಬ ಸಂತೋಷದಲ್ಲಿ ನನಗೆ ಚಂಡಾಲಥವು ಕಾಯ್ದಿರುವುದನ್ನು ಮರೆತು ಎಲ್ಲರಿಗೂ ಯಥಾವಿದಿಯಾಗಿ ಸತ್ಕಾರಗಳನ್ನು ಸಲ್ಲಿಸಿ ಆಶ್ರಮದಿಂದ ಹೋದನು